ಪಾಂಡವರು ಅಜ್ಞಾತವಾಸಕ್ಕೆ ಭಾವಿಯಾಗಿ ತಮ್ಮ ಎಲ್ಲಾ ದಿವ್ಯಾಸ್ತ್ರಗಳನ್ನು ಒಂದು ಶಮೀವೃಕ್ಷದಲ್ಲಿ ನ್ಯಾಸವಾಗಿ ಕೆದ್ದರು ಆ ನ್ಯಾಸವನ್ನು ತನ್ನ ಆಗ್ನೇಯ ದುರ್ಗಾಶಕ್ತಿಯಿಂದ ಸಮರ್ಥವಾಗಿ ಸಂರಕ್ಷಿಸಿ ಸಕಾಲದಲ್ಲಿ ಪಾಂಡವರಿಗೆ ಹಿಂತಿರುಗಿಸಿ ಅವರ ಕೃತಜ್ಞತೆಗೆ ಪಾತ್ರವಾದ ಶ್ರೀವೃಕ್ಷ ಶಮೀವೃಕ್ಷ ಶ್ರೀರಾಮದೇವರು ರಾವಣ ವಿಜಯಕ್ಕೆ ಪೂರ್ವಭಾವಿಯಾಗಿ ಈ ಶ್ರೀವೃಕ್ಷರೂಪಿಣಿಯಾದ ದೇವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆಕೆಯ ಅವಯವಚನದಿಂದ ಸುಪ್ರೀತರಾಗಿ ವಿಜಯ ಯಾತ್ರೆಗೆ ಹೊರಟು ಬಂದರೆಂಬ ಕಥೆಯನ್ನು ಪುರಾಣಗಳಲ್ಲಿ ಕೇಳುತ್ತೇವೆ ಧರ್ಮನಿಷ್ಠರಾಗಿ ವಿಜಯಗಳಿಸಿದ ಆ ಮಹಾತ್ಮರ ಸ್ಮರಣೆಯು ಶಮೀಪೂಜೆಯ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ಪ್ರವೇಶಿಸಿ ನಮಗೆ ವಿಶೇಷವಾದ ಧರ್ಮನಿಷ್ಠೆಯನ್ನು ಮತ್ತು ವಿಜಯಸಿದ್ಧಿಯ ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ ಅಗ್ನಿಯೋ ಪಾವಕ ಅಂದರೆ ಪಾಪ ಪರಿಹಾರಕ ಅಂತೆಯೇ ಈ ಅಗ್ನಿವೃಕ್ಷವು ಪಾಪಶಾಮಕವಾದುದು ಧರ್ಮಕ್ಕೆ ವಿರುದ್ಧವಾದ ದುಷ್ಟವಾಸನೆಗಳನ್ನು ತೊಲಗಿಸಿ ಧರ್ಮೋತ್ಸಾಹವನ್ನು ಮಾಡುವುದು ಶಮಿ ಪೂಜೆಯಲ್ಲಿ ಪಠಿಸಲ್ಪಡುವ ಈ ಕೆಳಗಿನ ಪ್ರಾರ್ಥನಾ ಶ್ಲೋಕಗಳು ಮೇಲ್ಕಂಡ ಅರ್ಥಗಳನ್ನು ಸಂಗ್ರಹಿಸುವುದು ಶಮಿ ಶಮಯತೆ ಪಾಪಂ ಶಮೀಲೋಹಿತ ಕಂಟಕ ಧರಿತ್ರ್ಯಾರ್ಜುನ ಬಾಣಾನಾಮ್ ರಾಮಸ್ಯ ಪ್ರಿಯವಾದಿನಿ ಆಯುರ್ವೇದ ದೃಷ್ಟಿಯಿಂದ ನೋಡಿದಾಗ ಇದು ಕಂಪ ಕಾಸ ಶ್ರಮ ಶ್ವಾಸ ಕುಷ್ಠ ಹರ್ಷ ಕ್ರಮಿ ಎಂಬ ದೋಷಗಳನ್ನು ನಿವಾರಿಸುವುದು ಈ ಎಲ್ಲಾ ದೋಷಗಳ ನಿವಾರಣೆಯು ವಿಶೇಷವಾಗಿ ಕ್ಷತ್ರಿಯರಿಗೆ ಚೈತ್ರ ಯಾತ್ರೆಯಲ್ಲಿ ಅತ್ಯಂತ ಅವಶ್ಯಕ ಆದುದರಿಂದ ಅದನ್ನು ಅನುಗ್ರಹಿಸುವ ಈ ಅಗ್ನಿಮಯ ವೃಕ್ಷವನ್ನು ಅವರು ಆರಾಧಿಸಿ ಹೊರಡುವುದು ಅತ್ಯಂತ ಉಚಿತವಾಗಿದೆ ಅತಿಭೌತಿಕವಾಗಿ ರೋಗನಾಶಕ ತೇಜೋವರ್ಧನ ಆದಿದೈವಿಕವಾಗಿ ದೇವತಾ ನಿವಾಸ ಭೂಮಿ ದುರ್ಗಾಗ್ನಿ ದೇವತಾನುಗ್ರಹಕಾರಿ ಆಧ್ಯಾತ್ಮಿಕವಾಗಿ ಯೋಗವಿಘ್ನಗಳನ್ನು ದಾಟಿಸುವ ಪರಮಾತ್ಮಾಗ್ನಿಯ ನಿವಾಸಸ್ಥಾನವಾಗಿ ಉಪಾಸನೆಯಿಂದ ಸಮಾಧಿಸಿದ್ಧಿಗೆ ಸಹಾಯಕವಾಗಿರುವ ವೃಕ್ಷ ಇಂತಹ ಶ್ರೀ ವೃಕ್ಷದ ಪೂಜೆಯನ್ನು ವಿಜಯದಶಮಿ ಎಂದು ಮಾಡುವುದು ಎಲ್ಲ ದೃಷ್ಟಿಗಳಿಂದಲೂ ಸಮರ್ಪಕವಾಗಿದೆ ಪ್ರಶ್ನೆ ಹನ್ನೆರಡು ಶಮಿ ವೃಕ್ಷವು ಸಿಕ್ಕದಿದ್ದರೆ ವಿಜಯದಶಮಿ ಎಂದು ಅದರ ಬದಲಿಗೆ ಅಪರಾಜಿತ ಎಂಬ ವೃಕ್ಷವನ್ನು ಪೂಜಿಸಬಹುದೆಂದು ಹಿಂದೆ ತಿಳಿಸಿದೆ ಈ ವೃಕ್ಷದಲ್ಲೂ ಪೂಜೆಯನ್ನು ಸ್ವೀಕರಿಸುವ ವಿಶೇಷ ಯೋಗ್ಯತೆ ಇದೆಯೇ ಖಂಡಿತವಾಗಿಯೂ ಇದೆ ಯಾವುದೋ ವೃಕ್ಷದ ಬದಲಿಗೆ ಯಾವುದೋ ವೃಕ್ಷವನ್ನು ಸ್ಥಾನ ಪೂರ್ತಿಗಾಗಿ ಋಷಿಗಳು ಹೇಳಿಲ್ಲ ಇದೂ ಕೂಡ ಶಮಿ ವೃಕ್ಷದಂತೆಯೇ ದೇವಿಯ ಒಂದು ಮಹಾ ವಿಭೂತಿಯಾಗಿದ್ದು ಪೂಜಾ ಪೂಜಾರ್ಹವಾಗಿದೆ ಜಯಂತಿ ವಿಜಯ ಆಶ್ಪರ್ಣಿ ಎಂಬಿವು ಇತರ ನಾಮದೇಯಗಳು. ಇವುಗಳಲ್ಲಿ ಮೊದಲನೆಯ ಎರಡು ಹೆಸರುಗಳು ಜಗನ್ಮಾತೆಯ ಹೆಸರುಗಳು ಆಗಿವೆ ಎಂಬುದನ್ನು ಸ್ಮರಿಸಬೇಕು ಅಪರಾಜಿತಾ ಎಂಬುದು ದುರ್ಗಾದೇವಿಯ ಒಂದು ನಾಮಧೇಯವೇ ಆಗಿದೆ ಮಹಾಬಲ್ಯಶಾಲಿಯಾಗಿದ್ದ ಪದ್ಮನೆಂಬ ರಾಜನನ್ನು ಜಯಿಸಿ ತಾನು ಸರ್ವರಿಗೂ ಅಜಯ್ಯಳಾಗಿರುವುದರಿಂದ ಶ್ರೀದೇವಿಗೆ ವಿಜಯ ಮತ್ತು ಅಪರಾಜಿತ ಎಂಬ ನಾಮದೇಯಗಳು ಎಂದು ದೇವಿ ಪುರಾಣವು ತಿಳಿಸುತ್ತದೆ ವಿಜೇತ್ಯ ಪದ್ಮನಾಮಂ ದೈತ್ಯರಾಜಂ ಮಹಾಬಲಂ ವಿಜಯ ತೇನ ಲೋಕೇ ಚೈವಾಪರಾಜಿತ ಹೀಗೆ ದೇವಿ ನಾಮಧೇಯವನ್ನು ಹೊಂದಿರುವುದಲ್ಲದೆ ದೇವಿಯ ವಿಶೇಷ ಸಾನ್ನಿಧ್ಯಕ್ಕೆ ದಾಮವಾಗಿರುವುದರಿಂದಲೇ ಈ ಅಪರಾಜಿತ ವೃಕ್ಷವು ಶಮೀವೃಕ್ಷಕ್ಕೆ ಪ್ರತಿದಿನಿಯ ಪ್ರತಿನಿಧಿಯಾಗಿ ಸೂಚಿತವಾಗಿದೆ ಶಮೀವೃಕ್ಷದ ಒಂದು ಪ್ರಭೇದವೇ ಇದೆಂದು ಹೇಳುತ್ತಾರೆ ಆಯುರ್ವೇದ ದೃಷ್ಟಿಯಿಂದ ನೋಡಿದಾಗ ಇದು ಪಿತ್ತೋಪದ್ರವ ಮತ್ತು ವಿಷದೋಷಗಳನ್ನು ನಿವಾರಿಸಿ ತ್ರಿದೋಷಗಳನ್ನು ಶಮನಗೊಳಿಸುತ್ತದೆ ಕಣ್ಣುಗಳಿಗೆ ಹಿತವಾಗಿದೆ ಆದಿ ದೈವಿಕವಾಗಿ ನೋಡಿದಾಗ ಅಪರಾಜಿತ ದುರ್ಗಾದೇವಿಗೆ ಅವಸಸ್ಥಾನ ಆಕೆಯ ಉಪಾಸನೆಯಿಂದ ಆತ್ಮವಿಜಯ ಮತ್ತು ಲೋಕವಿಜಯಗಳೆರಡನ್ನೂ ಪಡೆಯಬಹುದೆಂದು ಸ್ಕಾಂದ ಪುರಾಣ ಸಾರುತ್ತದೆ ದಶಮ್ಯಾಂಚ ನರೈಹಿ ಸಮ್ಯಕ್ ಪೂಜನೀಯ ಪರಾಯಿ ಪರಾಜಿತ ಮೋಕ್ಷಾರ್ಥಂ ವಿಜಯಾರ್ಥಂ ಚ ಪೂರ್ವೋಕ್ತವಿಧಿನ ನರೈಹಿ ಹೀಗೆ ನವರಾತ್ರ ವಿಜಯದಶಮಿ ಮಹೋತ್ಸವಗಳಲ್ಲಿ ವಿಹಿತವಾಗಿರುವ ಬಿಲ್ವ ಶಮಿ ಮತ್ತು ಅಪರಾಜಿತ ವೃಕ್ಷಗಳ ಪೂಜೆಯು ಜಡ ಪ್ರಕೃತಿಯ ಪೂಜೆಯು ಅಲ್ಲವೇ ಅಲ್ಲ ಆ ಜಡ ಪ್ರಕೃತಿಗೆ ನಿಯಾಮಕಳಾಗಿರುವ ಶ್ರೀ ಜಗನ್ಮಾತೆಯ ಮತ್ತು ಪ್ರಕೃತಿಗೆ ಅಧ್ಯಕ್ಷನಾಗಿರುವ ಪರಮ ರೂಪಿಯಾದ ಪರಮಪುರುಷನ ಆರಾಧನೆಯ ಒಂದು ಪ್ರಕಾರವೇ ಆಗಿದೆ ಎಂಬುದು ವಿವೇಕದೃಷ್ಟಿಗೆ ಗೋಚರವಾಗುತ್ತದೆ ಆಷಾಢ ಮಾಸದಲ್ಲಿ ವಿಷ್ಣು ಶಿವ ದುರ್ಗ ಮುಂತಾದ ದೇವದೇವಿಯರು ನಿದ್ರೆಯನ್ನು ಸ್ವೀ ಸ್ವೀಕರಿಸುತ್ತಾರೆ ಅವರಲ್ಲಿ ದುರ್ಗಾದೇವಿಯನ್ನು ನವರಾತ್ರಿ ಮಹೋತ್ಸವದಲ್ಲಿ ನಿದ್ರೆಯಿಂದ ಎಬ್ಬಿಸಿ ಆರಾಜಿಸಬೇಕು ಎಂಬ ಅನುಶಾಸನವನ್ನು ಶಾಸ್ತ್ರಗಳಲ್ಲಿ ನೋಡುತ್ತೇವೆ ಇದರ ಅಭಿಪ್ರಾಯವೇನು ಅವರು ನಿಜವಾಗಿಯೂ ನಿದ್ರೆ ಹೋಗುತ್ತಾರೆಯೇ ಹಾಗಿದ್ದರೆ ಆ ಸಮಯದಲ್ಲಿ ಜಗತ್ತಿನ ಮಹಾವ್ಯವಹಾರಗಳನ್ನು ಯಾರು ನಿರ್ವಹಿಸುತ್ತಾರೆ ದೇವದೇವಿಯರಿಗೆ ವಾಸ್ತವವಾಗಿ ನಿದ್ರೆ ಜಾಡ್ಯವು ಶ್ಲೇಷವೂ ಇಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅನುಗ್ರಹ ಮತ್ತು ತಿರೋದಾನಗಳೆಂಬ ಪಂಚಕೃತ್ಯಗಳನ್ನು ನಿರ್ವಹಿಸುತ್ತಿರುವ ಅವರು ನಿತ್ಯ ಜಾಗೃತರು ಸದಾ ಎಚ್ಚರವಾಗಿಯೇ ಇರುವವರು ಹಾಗಾದರೆ ಅವರಿಗೆ ನಿದ್ರೆ ಮತ್ತು ಎಚ್ಚರಗಳನ್ನು ಶಾಸ್ತ್ರಗಳಲ್ಲಿ ಏಕೆ ಹೇಳಿದೆ ಅದು ಕೇವಲ ಉಪಚಾರಗಳ ಸಮರ್ಪಣೆ ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ಪೂಜೆಯ ಅಂಗವಾಗಿ ಅವರಿಗೆ ನಿರ್ದಿಷ್ಟ ದಿನದಲ್ಲಿ ನಿದ್ರೆಯ ಉಪಚಾರವನ್ನು ಸಮರ್ಪಿಸಬೇಕು ಅದು ಲೌಕಿಕ ನಿದ್ರೆಯಲ್ಲ ಜ್ಞಾನಾನಂದಮಯವಾದ ಯೋಗ ಆ ಯೋಗ ಆ ನಿದ್ರಾಮುದ್ರೆಯ ಭಂಗಿಯಲ್ಲಿ ಮನೋಹರವಾಗಿರುವ ಅವರ ದಿವ್ಯ ಮೂರ್ತಿಯ ದರ್ಶನ ಮಾಡಬೇಕು ಚಾತುರ್ಮಾಸ್ಯದ ನಾಲ್ಕು ತಿಂಗಳ ಕಾಲ ನಾವು ಹೊರಗಿನ ಕೆಲಸಗಳನ್ನು ಕಡಿಮೆ ಮಾಡಿಕೊಂಡು ಇರುವ ಜಾಗದಲ್ಲೇ ಧ್ಯಾನ ಪೂಜಾದಿಗಳನ್ನು ಮಾಡುತ್ತಿರಬೇಕು ಅನಂತರ ಶರತ್ಕಾಲದ ನಿರ್ದಿಷ್ಟ ದಿನದಲ್ಲಿ ದೇವರಿಗೆ ಸುಪ್ರಭಾತ ಮಂಗಲದ ಉಪಚಾರವನ್ನು ಸಮರ್ಪಿಸಿ ಹೊರಗಿನ ವ್ಯಾಪಾರಗಳನ್ನು ಉತ್ಸಾಹದಿಂದ ಪ್ರಾರಂಭಿಸಬೇಕು ಈ ತತ್ವವನ್ನು ಪ್ರಥಮ ಏಕಾದಶಿಯ ವಿಸ್ತಾರವಾಗಿಯೇ ಪ್ರತಿಪಾದಿಸಿಯಾಗಿದೆ ಮೇಲ್ಕಂಡ ಪ್ರಧಾನ ದೇವದೇವಿಯರಲ್ಲಿ ಶ್ರೀ ದುರ್ಗಾದೇವಿಗೆ ಆ ನಿದ್ರೆಯ ಉಪಚಾರ ಮತ್ತು ಎಚ್ಚರದ ಉಪಚಾರಗಳನ್ನು ಎಂದು ಸಮರ್ಪಿಸಬೇಕು ಶ್ರೀ ದುರ್ಗಾದೇವಿಗೆ ಆಷಾಢ ಶುಕ್ಲ ಪಕ್ಷದ ಅಷ್ಟಮಿಯಂದು ನಿದ್ರೆಯ ಉಪಚಾರವನ್ನು ಸಮರ್ಪಿಸಬೇಕು ಆಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಶರನ್ನವರಾತ್ರ ಮಹೋತ್ಸವದಲ್ಲಿ ಆಕೆಗೆ ಸುಪ್ರಭಾತ ಮಂಗಲವನ್ನು ಸಮರ್ಪಿಸಬೇಕು ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಹಿಂದಿನ ಕೃಷ್ಣ ಪಕ್ಷದ ಕಡೆಯ ಭಾಗದಲ್ಲೂ ಎಚ್ಚರದ ಉಪಚಾರವನ್ನು ಸಮರ್ಪಿಸುವುದುಂಟು ಆ ಬಗ್ಗೆ ಶಾಸ್ತ್ರಗಳಲ್ಲಿ ಏನು ನಿರ್ದೇಶನವಿದೆ ದೇವಿಯ ಹದಿನೆಂಟು ಭುಜಗಳುಳ್ಳ ರೂಪವನ್ನು ಆರಾಧನೆ ಮಾಡುವ ಪಕ್ಷದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ನವಮಿಯಂದು ಆಕೆಗೆ ಸುಪ್ರಭಾತವನ್ನು ಪ್ರಾರ್ಥಿಸಬೇಕು ದಶಭುಜಗಳುಳ್ಳ ರೂಪವನ್ನು ಪೂಜಿಸುವುದಾಗಿದ್ದರೆ ಆಶ್ವಯುಜ ಶುಕ್ಲಷ್ಠಿಯಂದು ಶರನ್ನವರಾತ್ರ ಮಹೋತ್ಸವದಲ್ಲಿ ಆಕೆಗೆ ಸುಪ್ರಭಾತವನ್ನು ಪ್ರಾರ್ಥಿಸಬೇಕು ನವಮ್ಯಾಂ ಬೋಧನ ಮನುಷ್ಟಾ ದಶಭುಜಯ ಷಷ್ಟ್ಯಾಂ ಬೋಧನಂ ದಶಭುಜಾ ಯಾಹ ಇತಿ ಕಾಲಿಕ ಪುರಾಣ ವಿಶೇಷ್ಯಾಭಿಧಾನಂ ದೇವಿಯ ದಶಭುಜ ಮೂರ್ತಿಗೆ ಭಾದ್ರಪದ ಕೃಷ್ಣನವಮಿಯಲ್ಲಾಗಲಿ ಅಥವಾ ಆಶ್ವೇಜ ಶುಕ್ಲ ಷಷ್ಠಿಯಲ್ಲಾಗಲಿ ಸುಪ್ರಭಾತ ಮಂಗಲವನ್ನು ಮಾಡಬಹುದೆಂದು ಕೆಲವರು ಹೇಳುತ್ತಾರೆ ಇವುಗಳಲ್ಲಿ ಮೊದಲನೆಯ ಅಭಿಪ್ರಾಯವೇ ಸರಿ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ದೇವಿಯ ರೂಪಭೇದಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಭೂಜಾ ವಿಧಾನಿ ಪೂಜಾ ದಿನಗಳನ್ನು ಶಾಸ್ತ್ರವು ಸ್ಪಷ್ಟವಾಗಿ ವಿಧಾನ ಅಷ್ಟಾದಶ ಭುಜ ಮೂರ್ತಿಗೆ ಭಾದ್ರಪದ ಕೃಷ್ಣನವಮಿಯನ್ನು ದಶಭುಜ ಮೂರ್ತಿಗೆ ಆಶ್ವಯುಜ ಶುಕ್ಲ ಪ್ರತಿಮೆಯನ್ನು ಪ್ರತ್ಯೇಕವಾಗಿ ಪುರಾಣವು ನಿರ್ದೇಶನ ಮಾಡಿದೆ ನವರಾತ್ರಿ ಮಹೋತ್ಸವದಲ್ಲಿ ದೇವಿಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಮತ್ತು ರಾತ್ರಿ ಕಾಲ ಎಂಬ ತ್ರಿಕಾಲಗಳಲ್ಲೂ ಮಾಡಬೇಕು ಅವುಗಳಲ್ಲಿ ರಾತ್ರಿಕಾಲದ ಪೂಜೆ ಪ್ರಧಾನವಾದದ್ದು ಪ್ರಾತಸ್ನಾಯಿ ಜಿತದ್ವಂದ್ವ ತ್ರಿಕಾಲಂ ಶಿವಪೂಜಕ ತ್ರಿಕೂ ಜಪಸ್ತ್ರಯಣ ಪ್ರಾತರ್ಮ್ಯಾಂಗರ ಪೂಜನ ಪ್ರಧಾನಭೂತ ರಾತ್ರಾವೇ ಕಾಳತತ್ವವಿಕ ನವರಹೋತ್ಸವದ ಪೂಜೆಗೆ ತ್ರಿತೀ ಮುಖ್ಯವೋ ನಕ್ಷತ್ರ ನಿರ್ದಿಷ್ಟವಾದ ತಿತಿ ನಕ್ಷತ್ರ ಎರಡು ಕೂಡಿಬಂದರೆ ಬಂದರೆ ಪ್ರಶಸ್ತ ಆದರೆ ಎರಡು ಕೂಡಿ ಬರದೇ ಇದ್ದಾಗ ತಿತಿಯನ್ನೇ ಪ್ರಧಾನವಾಗಿ ಪರಿಗಣಿಸಬೇಕು ಉತ್ಸವದ ಹೆಸರು ದುರ್ಗಾಷ್ಟಮಿ ಮಹಾನವಮಿ ವಿಜಯದಶಮಿ ಎಂದು ತಿಥಿ ಸಹಿತವಾಗಿಯೇ ವ್ಯವಹಾರದಲ್ಲಿದೆ ಅದಕ್ಕೆ ನಿರ್ದಿಷ್ಟವಾದ ತಿತಿ ನಕ್ಷತ್ರಗಳು ಹೀಗಿವೆ ಜೇಷ್ಠ ನಕ್ಷತ್ರ ಕೂಡಿದ ಷಷ್ಟಿಯೆಂದು ಬಿಲ್ವ ವೃಕ್ಷವನ್ನು ಅಭಿಮಂತ್ರಣ ಮಾಡಬೇಕು ಮೂಲ ನಕ್ಷತ್ರ ಕೂಡಿದ ಸಪ್ತಮಿಯಂದು ಪತ್ರಗಳನ್ನು ಮನೆಗೆ ತರಬೇಕು ಪೂರ್ವಾಷಾಢ ನಕ್ಷತ್ರ ಸೇರಿದ ಅಷ್ಟಮಿಯಂದು ಪೂಜಾ ಹೋಮ ಉಪವಾಸಗಳನ್ನು ಮಾಡಬೇಕು ಉತ್ತರಾಷಾಢೆಯು ಕೂಡಿದ ನವಮಿಯಂದು ದೇವಿಗೆ ಬಲಿ ನೈವೇದ್ಯವನ್ನು ಸಮರ್ಪಿಸಬೇಕು ಶ್ರವಣ ನಕ್ಷತ್ರ ಸೇರಿದ ದಶಮಿಯಂದು ದೇವಿಯನ್ನು ವಿಸರ್ಜನೆ ಮಾಡಬೇಕು ಜ್ಯೇಷ್ಠ ನಕ್ಷತ್ರ ಯುಕ್ತಾನ ಯುಕ್ತಾಯಾಮ್ ಷಷ್ಟ್ಯಾಂ ಬಿಲ್ವಾಮಂತ್ರಣ ಸಪ್ತಮ್ಯಾ ಮೂಲಯುಕ್ತ ಪತ್ರಿಕಾ ಪ್ರವೇಶ ಪೂರ್ವಾಷಾಢಯುತಾಹೋಮಾಪೋಷಣಿ ಜಿವಾ ಶ್ರವಣ್ಯಾ ಪ್ರಣಿಪತ್ಯ ವಿಸರ್ಜೆ ಆರ್ದ್ರನಕ್ಷತ್ರದಲ್ಲಿ ಸರಸ್ವತೀದೇವಿಗೆ ಸುಪ್ರಭಾತ ಮೂಲನಕ್ಷತ್ರದಲ್ಲಿ ಆವಾಹನೆ ನಕ್ಷತ್ರದಲ್ಲಿ ಪೂಜೆ ಮಾಡಿ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡಬೇಕು ಆರ್ದ್ರಾಂ ಬೋಧೆಯೇದೇವೀ ಮೂಲೆಯದು ಪ್ರವೇಶ ಉತ್ತರೇಣಾಚಾರ್ಯ ಚಾರ್ಥ್ ಶ್ರವಣೇನ ವಿಸರ್ಜೆತ್ ಮೂಲೆ ನ ವಹೇದ್ದೇವೀ ಶ್ರವಣೇನ ವಿಸರ್ಜೆಯೇತ್ ತಿಥಿ ಶರೀರಂ ತಿಥಿರೇವ ಕಾರಣಂ ತಿಥಿ ಪ್ರಮಾಣ ತಿಥಿರೇವ ಸಾಧನ ನವರಾತ್ರ ಮಹೋತ್ಸವವನ್ನು ಯಾವ ನಿರ್ದಿಷ್ಟ ತಿಥಿಯಲ್ಲಿ ಪ್ರಾರಂಭಿಸಬೇಕು ಆಶ್ವೇಜ ಶುದ್ಧ ಪ್ರಥಮ ಎಂದು ಆದರೆ ಪ್ರಥಮತಿಥಿಯು ಅಮಾವಾಸಿಯೊಡನೆ ಅಥವಾ ದ್ವಿತೀಯೊಡನೆ ಮಿಶ್ರವಾಗಿದ್ದರೆ ಆಗ ಎಂದು ಪ್ರಾರಂಭಿಸಬೇಕು ಎಂಬುದು ವಿಚಾರ ಮಾಡಬೇಕಾದ ಅಂಶ ಪ್ರಥಮೆಯು ಅಮಾವಾಸ್ಯೊಡನೆ ಮಿಶ್ರವಾಗಿದ್ದು ಮಾರನೆಯ ದಿನ ಪ್ರಥಮೆ ಇಲ್ಲದಿದ್ದರೆ ಆಗ ಪ್ರಥಮೆಯೆಂದೇ ನವರಾತ್ರಿ ಮಹೋತ್ಸವವನ್ನು ಪ್ರಾರಂಭಿಸಬೇಕು ಪ್ರಥಮೆಯು ಸೂರ್ಯೋದಯ ಸಮಯದಲ್ಲಿದ್ದು ಮಾರನೆಯ ದಿವಸ ಮೂರು ಮುಹೂರ್ತಗಳಿಗಿಂತ ಕಡಿಮೆ ಇದ್ದರೆ ಆಗ ಪೂರ್ಣ ಪ್ರಥಮ ತೀಯ ದಿನದಲ್ಲೇ ನವರಾತ್ರ ಮಹೋತ್ಸವವನ್ನು ಪ್ರಾರಂಭಿಸಬೇಕು ಆರಂಭದಲ್ಲಿ ಒಂದು ಮುಹೂರ್ತ ಕಾಲ ಮಾತ್ರ ಅಮಾವಾಸ್ಯ ಇದ್ದು ಅನಂತರ ಪ್ರತಿಮೆಯು ಬಂದು ಮಾರನೆಯ ದಿನ ಮೂರು ಮುಹೂರ್ತಗಳಿಗಿಂತ ಕಡಿಮೆ ಕಾಲ ಆ ಪ್ರತಿಮೆಯು ಮುಂದುವರೆದಿದ್ದರೆ ಆಗ ಮಾರನೆಯ ದಿನದಿಂದ ಅಂದರೆ ದ್ವಿತೀಯ ಮಿಶ್ರವಾದ ಪ್ರತಿಮೆಯ ದಿನದಿಂದ ನವರಾತ್ರ ಮಹೋತ್ಸವವನ್ನು ಪ್ರಾರಂಭ ಮಾಡಬೇಕು ಎಂದು ವಿವೇಕವನ್ನು ಕೆಲವು ಕಾಲ ಮೀಮಾಂಸಕರು ಉಪದೇಶ ಮಾಡುತ್ತಾರೆ ಪ್ರಥಮಾತಿಥಿಗೆ ಅಮಾವಾಸ್ಯ ವೇದೆ ಇದ್ದರೆ ಅದು ತ್ಯಾಜ್ಯ ಮಾರನೆಯ ದಿನ ದ್ವಿತೀಯ ಎಂದು ಮುಹೂರ್ತ ಕಾಲ ಪ್ರತಿಮೆ ಇದ್ದರೂ ಅಂದೇ ದ್ವಿತೀಯ ಎಂದು ನವರಾತ್ರ ಮಹೋತ್ಸವವನ್ನು ಪ್ರಾರಂಭಿಸಬೇಕು ಎಂದು ದೇವಿ ಪುರಾಣ ಹೇಳುತ್ತದೆ ಅಮಾಯುಕ್ತನ ಕರ್ತವ್ಯ ಪ್ರತಿಪತ್ ಪೂಜನೆ ಮಮ ಮುಹೂರ್ ಪುತ್ರ ಮಾತ್ರ ಕರ್ತವ್ಯ ದ್ವಿತೀಯಾದಿ ಗುಣಾನ್ವಿತ ಈ ಉಪದೇಶಕ್ಕೆ ವಿರುದ್ಧವಾಗಿ ದ್ವಿತೀಯಯೊಡನೆ ಮಿಶ್ರವಾಗಿರುವ ಪ್ರತ್ಯಾಮೆಯೆಂದು ಏನಾದರೂ ನವರಾತ್ರದ ದೇವಿ ಪೂಜೆಯನ್ನು ಮೋಹದಿಂದಲೋ ಇತರರ ಉಪದೇಶದಿಂದಲೋ ಪ್ರಾರಂಭಿಸಿದರೆ ಪುತ್ರನಾಶ ಎಂಬ ಹೇಳಿಕೆಯನ್ನು ನೋಡುತ್ತೇವೆ ದ್ವಿತೀಯ ಶೇಷ ಸಂಯುಕ್ತ ಪ್ರತಿಪ ಚಂಡಿಕಾರ್ಚನೆ ಮೋಹದ ೋಪದೇಶ್ವ ಕೃತಂ ಪುತ್ರ ವಿನಾಶಕಂ ಪರಸ್ಪರ ವಿರುದ್ಧವಾಗಿ ಕಂಡುಬರುವ ಈ ವಾಕ್ಯಗಳು ಮನಸ್ಸಿಗೆ ಗಲೀಬಲಿಯನ್ನು ಉಂಟು ಮಾಡುವುದರಲ್ಲಿ ಸಂಶಯವಿಲ್ಲ ಪ್ರತಿಮೆಗೆ ಅಮಾವಾಸ್ಯ ಅಂದು ಪ್ರಾರಂಭದ ಪೂಜೆಯನ್ನು ದೇವಿಯು ಒಪ್ಪುವುದಿಲ್ಲವಂತೆ ದ್ವಿತೀಯ ಮಿಶ್ರಣ ಇರುವ ಪ್ರತಿಮೆಯಂದು ಪ್ರಾರಂಭದ ಪೂಜೆ ಮಾಡಿದರೆ ಪುತ್ರನಾಶವಂತೆ ಆದರೆ ಈ ಹೇಳಿಕೆಗಳಲ್ಲಿ ವಾಸ್ತವಾದ ವಿರೋಧವೇನೂ ಇಲ್ಲ ಪುತ್ರ ಪೌತ್ರಾದಿ ಭಾಗ್ಯವನ್ನು ಬಯಸುವ ಕುಟುಂಬಿಗಳು ಅಮಾವಾಸಿಯ ವೇಳೆ ಇದ್ದರೂ ಪ್ರಥಮ ತಿಥಿಯು ಹೆಚ್ಚಾಗಿ ಇರುವ ದಿನದಂದು ನವರಾತ್ರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ವಿರಕ್ತರು ಅಂದರೆ ಕೇವಲ ಮೋಕ್ಷಾರ್ಥಿಗಳು ಅಮಾವಾಸಿಯ ವೇರೆ ಇರುವ ಪ್ರಥಮೆಯಂದು ಪೂಜೆಯನ್ನು ಪ್ರಾರಂಭ ಮಾಡಬಾರದು ಮಾರನೆಯ ದಿನ ಪ್ರಥಮೆಯು ತುಂಬಾ ಸ್ವಲ್ಪ ಕಾಲ ಇದ್ದು ದ್ವಿತೀಯ ಹೆಚ್ಚಾಗಿದ್ದರೂ ಅಂದೇ ನವರಾತ್ರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಧರ್ಮಾರ್ಥ ಕಾಮಗಳನ್ನು ಬರೆಯ ಬಯಸುವವರಿಗೆ ದ್ವಿತೀಯ ವೇದೆ ಕೂಡದು ಕೇವಲ ಮೋಕ್ಷಾರ್ಥಿಗಳಿಗೆ ಅಮಾವಾಸ್ಯೆಯೂ ಕೂಡದು ಎಂಬುದು ತಾತ್ಪರ್ಯ ಯಾವ ವೇದೆಯೂ ಇಲ್ಲದ ಶುದ್ಧವಾದ ಪ್ರಥಮಾತಿಥಿ ಇದ್ದರೆ ಅಂದು ವಿಕಲ್ಪಕ್ಕೆ ಅವಕಾಶವೇ ಇಲ್ಲ ವಿಜಯದಶಮಿಯನ್ನು ಎಂದು ಆಚರಿಸಬೇಕು ಎನ್ನುವ ವಿಷಯದಲ್ಲಿ ಶಾಸ್ತ್ರದಲ್ಲಿ ಏನು ನಿರ್ದೇಶ್ ನಿರ್ದೇಶವಿದೆ ಆಶ್ವಯುಜ ಶುಕ್ಲ ಪಕ್ಷ ದಶಮಿಗೆ ವಿಜಯದಶಮಿ ಅಥವಾ ವಿಜಯ ದಶಮಿ ಎಂದು ಹೆಸರು ಅಂದು ವಿಜಯದಶಮಿಯನ್ನು ಆಚರಿಸಬೇಕು ಇದಕ್ಕೆ ಸೂರ್ಯೋದಯದಲ್ಲಿರುವ ಸಮಯದಲ್ಲಿರುವ ದಶಮಿ ತಿಥಿಯನ್ನು ಸ ಗ್ರಹಿಸಬೇಕೋ ಅಥವಾ ಸೂರ್ಯಾಸ್ತದ ಸಮಯದಲ್ಲಿರುವ ದಶಮಿ ತಿಥಿಯನ್ನು ಗ್ರಹಿಸಬೇಕೋ ಶುಕ್ಲ ಪಕ್ಷದಲ್ಲಾದರೆ ಸೂರ್ಯೋದಯದಲ್ಲಿರುವ ತಿಥಿಯನ್ನು ಗ್ರಹಿಸಬೇಕು ಕೃಷ್ಣ ಪಕ್ಷದಲ್ಲಾದರೆ ಸೂರ್ಯಾಸ್ತದಲ್ಲಿರುವ ತಿಥಿಯನ್ನು ಗ್ರಹಿಸಬೇಕು ಶುಕ್ಲಪಕ್ಷೇ ತಿಥಿಗ್ರಾಹ್ಯ ಎಸ್ಯಾಮಭ್ಯುದೋ ರವಿಹಿ ಕೃಷ್ಣಪಕ್ಷೇ ಯಸ್ಯಾ ಎಸ್ಯಾಮಸ್ತಮಿತೋ ರವಿಹಿ ಎಂಬ ನಿಯಮದಂತೆ ಇದು ಶುಕ್ಲಪಕ್ಷವಾದ್ದರಿಂದ ಸೂರ್ಯೋದಯದಲ್ಲಿರುವ ತಿಥಿಯನ್ನೇ ವಿಜಯದಶಮಿ ನಿರ್ಣಯದಲ್ಲಿ ಗ್ರಹಿಸಬೇಕು ಎಂದು ಕೆಲವರು ಹೇಳುತ್ತಾರೆ ಆದರೆ ಇದು ಇತರ ಮಾಸಪಕ್ಷಗಳ ಲ್ಲದೆ ವಿಜಯದಶಮಿಗೆ ಸಂಬಂಧಪಟ್ಟಂತ ಸನ್ನಿವೇಶಗಳಾಗಿರುವುದರಿಂದ ಇಲ್ಲಿ ಮೇಲ್ಕಂಡ ಸಾಮಾನ್ಯ ನಿಯಮ ನಿಯಮವಷ್ಟರಿಂದಲೇ ಸಿದ್ಧಾಂತವನ್ನು ಮಾಡಲಾಗುವುದಿಲ್ಲ ಅಂದಿನ ದೇವತಾ ಪೂಜೆಗೆ ದಶಮಿ ತಿಥಿಯಂತೆಯೇ ಶ್ರವಣ ನಕ್ಷತ್ರವೂ ಶ್ರೇಷ್ಠವಾದದ್ದೇ ದಶಮಿ ತಿಥಿ ಮತ್ತು ಶ್ರವಣ ನಕ್ಷತ್ರ ಎರಡೂ ಸೇರಿದ್ದರೆ ಅತ್ಯಂತ ಶ್ರೇಷ್ಠ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇಲ್ಲಿ ಜನ್ಮಾಷ್ಟಮಿಯಲ್ಲಿ ಹೇಗೋ ಹಾಗೆ ನಕ್ಷತ್ರಕ್ಕಿಂತಲೂ ತಿಥಿಯು ಮುಖ್ಯ ಆದರೂ ನಕ್ಷತ್ರಕ್ಕೂ ಕೆಲವು ಸಮಯಗಳಲ್ಲಿ ಪರಿಗಣನೆಯುಂಟು ದಶಮಿಗೆ ಏನಾದರೂ ವೇದಿ ಇದ್ದರೆ ಆಗ ಶ್ರವಣ ನಕ್ಷತ್ರ ಇರುವ ದಿನದಂದು ವಿಜಯದಶಮಿಯನ್ನು ಆಚರಿಸಬೇಕು ಇಲ್ಲದಿದ್ದರೆ ನವಮಿ ತಿಥಿ ಇರುವ ದಿವಸದಲ್ಲಿ ವಿಜಯದಶಮಿಯನ್ನು ಆಚರಿಸಬೇಕು ಎಂದು ಹೇಮಾದ್ರಿ ಎಂಬ ಶಾಸ್ತ್ರ ಮೀಮಾಂಸಕರು ಹೇಳುತ್ತಾರೆ ಇತರ ಕೆಲವು ಅಭಿಪ್ರಾಯಗಳು ಹೀಗಿವೆ ದಶಮಿಗೆ ನವಮಿ ತಿಥಿ ಎಂದು ಏಕಾದಶಿ ತಿಥಿಯನ್ ಎರಡು ತಿಥಿ ಎರಡೂ ಇದ್ದರೆ ಮಾರನೇ ದಿನ ಶ್ರವಣ ನಕ್ಷತ್ರ ಇಲ್ಲವೇ ಇದ್ದಾಗ ಇಲ್ಲದೇ ಇದ್ದಾಗ ನವಮಿ ತಿಥಿ ಇರುವ ದಿನದಲ್ಲೇ ವಿಜಯದಶಮಿಯನ್ನು ಆಚರಿಸಬೇಕು ಅಪರಾಜಿತ ದೇವಿಯನ್ನು ನವಮಿ ತಿಥಿ ಸೇರಿದ ದಶಮಿಯಂದೇ ಅಪರಾಹಣದಲ್ಲಿ ಆಚರಿಸಬೇಕು ಆರಾಧಿಸಬೇಕು ಏಕಾದಶಿ ಎಂದು ಅಪರಾಜಿತ ದೇವಿಯ ಪೂಜೆಯನ್ನು ಮಾಡಲೇ ಕೂಡದು ದೇವಿ ಪೂಜೆಗೆ ಅಪರಾಹ್ನವೇ ಪ್ರಶಸ್ತ ಕಾಲ ಪ್ರದೋಷವು ಗೌಣ ಕಾಲ ದಶಮಿಯು ಎರಡು ದಿನಗಳಲ್ಲಿಯೂ ಅಪರಾಹ್ನ ಕಾಲದಲ್ಲಿ ವಿಸ್ತರಿಸಿದ್ದರೆ ಆಗ ಮೊದಲನೇ ದಿನವನ್ನೇ ನವಮಿ ತಿಥಿ ಇರುವ ದಿನಗಳನ್ನೇ ವಿಜಯದಶಮಿ ಪೂಜೆಗೆ ಗ್ರಹಿಸಬೇಕು ದಶಮಿಯು ಎರಡು ದಿನಗಳಲ್ಲೂ ಅಪರಾಹ್ನದಲ್ಲಿ ಇಲ್ಲದೆ ಪ್ರದೋಷ ಕಾಲದಲ್ಲಿ ವ್ಯಾಪಿಸಿದ್ದರೆ ಆಗ ಎರಡನೇ ದಿನವನ್ನು ಏಕಾದಶಿ ತಿಥಿ ಇರುವ ದಿನವನ್ನು ವಿಜಯದಶಮಿ ಪೂಜೆಗೆ ಗ್ರಹಿಸಬೇಕು ದಶಮಿ ತಿಥಿಯು ಎರಡು ದಿನಗಳಲ್ಲೂ ಅಪರಾಹದಲ್ಲಿ ಇಲ್ಲದಿದ್ದರೆ ಮೊದಲನೆಯ ದಿನವನ್ನೇ ನವಮಿ ತಿಥಿ ಇರುವ ದಿನವನ್ನೇ ವಿಜಯದಶಮಿ ತಿಥಿಗೆ ಗ್ರಹಿಸಬೇಕು ಆದರೆ ಸನ್ನಿವೇಶದಲ್ಲಿ ಮಾರನೇ ದಿವಸ ಶ್ರವಣ ನಕ್ಷತ್ರವೇನಾದರೂ ಅಪರಾಹಣದಲ್ಲಿ ಇದ್ದರೆ ಆಗ ಮಾರನೆಯ ದಿನವನ್ನೇ ಏಕಾದಶಿ ತಿಥಿ ಇರುವ ದಶಮಿಯನ್ನೇ ವಿಜಯದಶಮಿ ಪೂಜೆಗೆ ಸ್ವೀಕರಿಸಬೇಕು ಒಂದು ದಿನದಲ್ಲಿ ಸೂರ್ಯೋದಯ ಸಮಯದಲ್ಲಿ ಸ್ವಲ್ಪ ಹೊತ್ತಾದರೂ ದಶಮಿಯು ಇದ್ದು ಉಳಿದ ಸಮಯದಲ್ಲಿ ಏಕಾದಶಿಯೇ ಇದ್ದು ಅಪರಾಹಣದಲ್ಲಿ ಶ್ರವಣ ನಕ್ಷತ್ರ ಇದ್ದರೆ ಆ ತಿಥಿಯನ್ನು ವಿಜಯ ಎಂದೇ ಕರೆಯಬೇಕು ಶ್ರೀರಾಮನು ಶ್ರವಣ ನಕ್ಷತ್ರದಂದು ರಾವಣನ ವಿಜಯಕ್ಕೆ ದಂಡಯಾತ್ರೆ ನಡೆಸಿದ್ದರಿಂದ ಆ ನಕ್ಷತ್ರದಲ್ಲೇ ವಿಜಯದಶಮಿ ಪೂಜೆಯನ್ನು ಆಚರಿಸಬೇಕು ಆಶ್ವಯುಜ ಶುಕ್ಲ ದಶಮಿಯಂದು ಸಾಯಂ ಸಂಧ್ಯಗಿಂತಲೂ ಸ್ವಲ್ಪ ಅನಂತರ ಕಾಲದಲ್ಲಿ ನಕ್ಷತ್ರಗಳು ಉದಯಿಸುವ ಸಮಯಕ್ಕೆ ವಿಜಯ ಎಂದು ಹೆಸರು ಆಗ ಪ್ರಾರಂಭಿಸಿದ ಕೆಲಸಗಳು ಸಿದ್ಧಿ ಹೊಂದುತ್ತವೆ ಹದಿನೈದು ಮುಹೂರ್ತಗಳಿಂದ ಕೂಡಿರುವ ದಿನಗಳಲ್ಲಿ ಹನ್ನೊಂದನೆಯ ಮುಹೂರ್ತಕ್ಕೆ ವಿಜಯ ಎಂದು ಹೆಸರು ಇಂಥ ವಿಜಯ ಮುಹೂರ್ತವು ಕೂಡಿರುವ ಶುಭ ದಶಮಿಯೇ ವಿಜಯದಶಮಿ ಯಾವ ತಿಥಿಯೂ ಇಲ್ಲದ ಶುದ್ಧವಾದ ದಶಮಿ ತಿಥಿಯು ಇದ್ದರೆ ಅಂದು ಯಾವ ವಿಕಲ್ಪವೂ ಇಲ್ಲದೆ ವಿಜಯದಶಮಿಯನ್ನು ಆಚರಿಸಬೇಕು ಅಂದು ಶ್ರವಣ ನಕ್ಷತ್ರವೂ ಸೇರಿದ್ದರೆ ಅತ್ಯಂತ ಪ್ರಶಸ್ತ ಶ್ರವಣ ನಕ್ಷತ್ರ ಇಲ್ಲದಿದ್ದರೆ ಶುದ್ಧವಾದ ದಶಮಿ ತಿಥಿ ಇದ್ದರೆ ಅಂದೇ ವಿಜಯದಶಮಿಯನ್ನು ಆಚರಿಸಬೇಕು ತಿಥಿ ಇಲ್ಲದಿರುವ ದಶಮಿಯು ಸಿಕ್ಕದಿದ್ದರೆ ಏಕಾದಶಿ ತಿಥಿಗಿಂತಲೂ ನವಮಿ ತಿತಿಯು ಶ್ರೇಷ್ಠ ಆದರೆ ಶ್ರವಣ ನಕ್ಷತ್ರದ ಯೋಗವಿದ್ದರೆ ಆಗ ಏಕಾದಶಿ ತಿತಿ ಇರುವ ದಿನವಾದರೂ ವಿಜಯದಶಮಿ ಪೂಜೆಗೆ ಪ್ರಶಸ್ತ ಎಂಬುದು ನಮ್ಮ ಅಭಿಪ್ರಾಯ ಹಾಗೆಯೇ ಶುದ್ಧವಾದ ದಶಮಿ ತಿಥಿಯು ಸಿಕ್ಕದಿದ್ದಾಗ ನವಮಿ ತಿಥಿಯಿಂದ ಕೂಡಿರುವ ದಶಮಿಯು ಧರ್ಮಾರ್ಥ ಕಾಮಗಳನ್ನು ಬಯಸುವವರಿಗೂ ಏಕಾದಶಿ ತಿಥಿಯಿಂದ ಕೂಡಿದ ದಶಮಿಯು ಮೋಕ್ಷಾರ್ಥಿಗಳಿಗೂ ಶ್ರವಣ ನಕ್ಷತ್ರ ಕೂಡಿದ ಏಕಾದಶಿ ತಿಥಿಯು ಯೋಗವು ಸರ್ವ ಪುರುಷಾರ್ಥಗಳನ್ನು ಬಯಸುವವರಿಗೂ ಪ್ರಶಸ್ತವೆಂದು ಶ್ರೀ ಗುರುಪದೇಶ ಸಂಸ್ಕಾರದಿಂದ ಜ್ಞಾಪಿಸಿಕೊಳ್ಳುತ್ತೇವೆ ಮೇಲ್ಕಂಡ ಕಾಲಮೀಮಾಂಸೆಯು ಸಾಮಾನ್ಯ ಜನರಿಗೆ ಅನಾವಶ್ಯಕ ಎನಿಸಬಹುದಾದರೂ ಆ ಬಗೆಗೆ ಪ್ರಶ್ನೆ ಎದ್ದಾಗ ಅದಕ್ಕೆ ಸಮಾಧಾನಕರವಾದ ವಿಮರ್ಶಾತ್ಮಕವಾದ ಉತ್ತರ ಜಿಜ್ಞಾಸುಗಳಿಗೆ ಈ ಸಂಬಂಧದಲ್ಲಿ ಅತ್ಯವಶ್ಯಕವಾಗುತ್ತದೆ ಆದ್ದರಿಂದ ಆ ವಿಷಯವನ್ನು ಇಲ್ಲಿ ಸಂಕ್ಷೇಪವಾಗಿ ನಿರೂಪಿಸಿದ್ದೇವೆ